ಪರಮದಯ್ಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಲ್ಲ ನಾನು ಪುನರುತ್ತಾನ ದಿನದ ಆಣೆ ಹಾಕುತ್ತೇನೆ ಮತ್ತು ಅಲ್ಲಾ ನಾನು ಹಳಿಯುವ ಚಿತ್ತದ ಆಣೆ ಹಾಕುತ್ತೇನೆ ನಾವು ಅವನ ಎಲುಬುಗಳನ್ನು ಒಟ್ಟುಗೂಡಿಸಲಾರೆಂದು ಮಾನವನು ಭಾವಿಸುತ್ತಿರುವನೆ ಯಾಕಿಲ್ಲ ನಾವಂತೂ ಅವನ ಬೆರಳುಗಳ ತುದಿಗಳನ್ನು ಕೂಡ ಸರಿಯಾಗಿ ರಚಿಸಲು ಶಕ್ತರಾಗಿದ್ದೇವೆ ಆದರೆ ಮಾನವನು ಮುಂದೆಯೂ ತಾನು ದುಷ್ಕರ್ಮಗಳನ್ನು ಮಾಡುತ್ತಿರಬೇಕೆಂದು ಇಚ್ಛಿಸುತ್ತಾನೆ ಆ ಪುನರುತ್ಥಾನ ದಿನ ಬರುವುದಾದರೂ ಯಾವಾಗ ಎಂದು ಕೇಳುತ್ತಾನೆ ದೃಷ್ಟಿಗಳು ಸ್ತಬ್ಧವಾಗಿ ಬಿಡುವಾಗ ಮತ್ತು ಚಂದ್ರನು ಕಳೆಗುಂದುವಾಗ ಸೂರ್ಯ ಚಂದ್ರರನ್ನು ಸೇರಿಸಿ ಒಂದಾಗಿಸಿದಾಗ ಆಗ ಇದೇ ಮನುಷ್ಯ ಎಲ್ಲಿಗೆ ಓಡಿ ಹೋಗಲಿ ಎಂದು ಹೇಳುವನು ಖಂಡಿತ ಇಲ್ಲ ಅಲ್ಲಿ ಯಾವ ಅಭಯಸ್ಥಾನವೂ ಇರಲಾರದು ಅಂದು ನಿನ್ನ ಪ್ರಭುವಿನ ಮುಂದೆಯೇ ಹೋಗಿ ನಿಲ್ಲಬೇಕಾಗುವುದು ಅಂದು ಮಾನವನಿಗೆ ಅವನ ಹಿಂದಿನ ಮುಂದಿನ ಸಕಲ ಕರ್ಮಗಳನ್ನು ತೋರಿಸಿಕೊಡಲಾಗುವುದು ವಾಸ್ತವದಲ್ಲಿ ಮಾನವನು ತಾನೇ ತನ್ನನ್ನು ಚೆನ್ನಾಗಿ ಬಲ್ಲನು ಅವನು ಎಷ್ಟೇ ನೆಪಗಳನ್ನೊಡ್ಡಿದರೂ ಸರಿ ಸಂದೇಶವಾಹಕರೇ ಈ ದಿವ್ಯವಾಣಿಯನ್ನು ಬೇಗ ಬೇಗನೆ ಕಂಠಪಾಠ ಮಾಡಿಕೊಳ್ಳಲಿಕ್ಕಾಗಿ ನಿಮ್ಮ ನಾಲಗಯನ್ನು ಚಲಿಸಬೇಡಿರಿ ಇದನ್ನು ಕಂಟಪಾಟ ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮ ಮೇಲಿದೆ ಆದುದರಿಂದ ನಾವು ಇದನ್ನು ಓದುತ್ತಿರುವಾಗ ನೀವು ಇದರ ಪಠಣವನ್ನು ಗಮನವಿಟ್ಟು ಆಲಿಸುತ್ತೀರಿ ಅನಂತರ ಇದರ ತಾತ್ಪರ್ಯವನ್ನು ವಿವರಿಸುವ ಹೊಣೆಯೂ ನಮ್ಮ ಮೇಲೆಯೇ ಇದೆ ಖಂಡಿತ ಅಲ್ಲ ವಾಸ್ತವದಲ್ಲಿ ನೀವು ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು ಅರ್ಥಾತ್ ಇಹಲೋಕವನ್ನು ಪ್ರೀತಿಸುತ್ತೀರಿ ಮತ್ತು ಪರಲೋಕವನ್ನು ಬಿಟ್ಟು ಬಿಡುತ್ತೀರಿ ಆ ದಿನ ಕೆಲವು ಮುಖಗಳು ಅರಳಿರುವು ತಮ್ಮ ಪ್ರಭುವನ್ನು ನೋಡುತ್ತಿರುವು ಮತ್ತು ಇನ್ನು ಕೆಲವು ಮುಖಗಳು ಖಿನ್ನವಾಗಿರುವವು ಮತ್ತು ತಮ್ಮೊಂದಿಗೆ ಸ್ವಂಟ ರೀತಿಯಲ್ಲಿ ವರ್ತಿಸಲಾಗುವುದೆಂದು ಭಾವಿಸುತ್ತಿರುವು ಖಂಡಿತ ಅಲ್ಲ ಪ್ರಾಣವು ಗಂಟಲಿಗೆ ತಲುಪುವಾಗ ಮಾಂತ್ರಿಕನು ಯಾರಾದರೂ ಇದ್ದಾನೆಯೇ ಎಂದು ಕೇಳಲಾಗುವಾಗ ಮತ್ತು ಭೂಲೋಕದಿಂದ ಅಗಲುವ ಸಮಯವೆಂದು ಮನುಷ್ಯನಿಗೆ ಮನವರಿಕೆಯಾಗುವಾಗ ಮತ್ತು ಮೊಣಕಾಲಿನೊಂದಿಗೆ ಮೊಣಕಾಲು ಸೇರಿಕೊಳ್ಳುವಾಗ ಅದು ನಿನ್ನ ಪ್ರಭುವಿನ ಕಡೆಗೆ ಹೊರಡುವ ದಿನವಾಗಿರುವುದು ಆದರೆ ಅವನು ಸತ್ಯವೆಂದು ಅಂಗೀಕರಿಸಲೂ ಇಲ್ಲ ನಮಾಜ್ ನಿರ್ವಹಿಸಲೂ ಇಲ್ಲ ನಿಜವಾಗಿ ಅವನು ಸುಳ್ಳಾಗಿಸಿದನು ಮತ್ತು ವಿಮುಖನಾದನು ತರುವಾಯ ಸೆಟೆದುಕೊಂಡು ತನ್ನ ಮನೆಯವರ ಕಡೆಗೆ ನಡೆದು ಬಿಟ್ಟನು ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೆ ಭೂಷಣವಾಗಿದೆ ಹೌದು ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೆ ಭೂಷಣವಾಗಿದೆ ಮಾನವನು ತನ್ನನ್ನು ಸುಮ್ಮನೆ ಬಿಟ್ಟು ಬಿಡಲಾಗುವುದೆಂದು ಅವನು ತಾಯಿಯ ಗರ್ಭದೊಳಗೆ ಸುರಿಸಲ್ಪಡುವಂತಹ ಒಂದು ತುಚ್ಚ ವೀರ್ಯ ಬಿಂದುವಾಗಿರಲಿಲ್ಲವೇ ತರುವಾಯ ಅವನುವೊಂದು ಪಿಂಡವಾದನು ಅನಂತರ ಅಲ್ಲಾಹನು ಅವನ ಶರೀರವನ್ನು ನಿರ್ಮಿಸಿದನು ಮತ್ತು ಅವನ ಅಂಗಾಂಗಗಳನ್ನು ರೂಪಿಸಿದನು ಆ ಅದರಿಂದ ಪುರುಷ ಮತ್ತು ಸ್ತ್ರೀಯ ಎರಡು ವರ್ಗಗಳನ್ನು ಮಾಡಿದನು ಅವನು ಮೃತರನ್ನು ಪುನಃ ಜೀವಂತಗೊಳಿಸಲು ಶಕ್ತನಲ್ಲವೇ